ಗಣಪತಿ ಮೂಷಿಕ ವಾಹನ ಶ್ರೀಶನ ಅತಿ ನಿರ್ಮಲ ಸುನಾಭಿ ದೇಶವಸ್ಥಿತ ರಕ್ತ ಶ್ರೀಗಂಧ ಸುಶೋಭಿತ ಗಾತ್ರ ಲೋಕ ಪವಿತ್ರ ಸುರಮಿತ್ರ ಮೂಷಿಕ ಸುವರ ವಾಹನ ಪ್ರಕ್ಯಾತ ಪ್ರಖ್ಯಾತ ಪ್ರಭು ಪೂರೈಸು ಭಕ್ತರು ಬೇಡಿದಿಷ್ಟಾರ್ಥಗಳ ಪ್ರತಿದಿನದಿ ಶ್ರೀಶ ಅಂದರೆ ಪರಮಾತ್ಮ ಶ್ರೀಶನ ಅತಿ ನಿರ್ಮಲವಾಗಿರ್ತಕ್ಕಂಥ ನಾಭಿ ಪ್ರದೇಶದಲ್ಲಿ ಇರುವವನು ಕೆಂಪು ಶ್ರೀಗಂಧದ ಅನುಲೇಪದಿಂದ ಶೋಭಾಯಮಾನವಾಗಿ ಕಾಣತಾನೆ ಲೋಕವನ್ನ ಪಾವನಗೊಳಿಸುವವನು ಲೋಕ ಪವಿತ್ರ ಸುರರಿಗೆ ಮಿತ್ರ ಸುರಮಿತ್ರ ಮೂಷಿಕಾಸುರ ವಾಹನ ಮೂಷಿಕಾಸುರನನ್ನು ವಾಹನವನ್ನಾಗಿ ಮಾಡಿಕೊಂಡವನು ಗಣಪತಿ ಪ್ರಾಣಾವೇಶವನ್ನು ಹೊಂದಿದ್ದಾನೆ ಜಗತ್ತಿನಲ್ಲಿ ಎಲ್ಲ ಕಡೆ ಪ್ರಖ್ಯಾತನಾಗಿರುವವನು ಪ್ರಭು ಸಿದ್ಧಿವಿನಾಯಕ ನೀನು ಭಕ್ತರು ಬೇಡಿದ ಇಷ್ಟಾರ್ಥಗಳ ಪೂರೈಸು ಪ್ರತಿದಿನ ದಿನಿತ್ಯದಲ್ಲಿ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸೋನು ಗಣೇಶ ಆಕಾಶ ಆಕಾಶತತ್ವಕ್ಕೆ ಅಭಿಮಾನಿಯಾಗಿ ಆಕಾಶದಲ್ಲಿ ನೆಲೆಸಿರ್ತಾನೆ ಆ ಅಂತರಿಕ್ಷ ಇರೋದು ಭಗವಂತನ ನಾಭಿಯಲ್ಲಿ ಅನ್ನೋದು ವಿಶೇಷ ನಾಭ್ಯ ಆಸೀದ್ ಅಂತ ಪುರುಷ ಸೂಕ್ತ ಹೇಳ್ತಾ ಇದೆ ನಭೋ ನಾಭಿರಥೋ ದಿಶಃ ಶ್ರುತಿ ಅಂತ ಭಾಗವತ ಕೂಡ ಅದನ್ನು ಹೇಳ್ತಾ ಇದೆ ಗಣೇಶನಿಗೆ ಕೆಂಪು ಅನ್ನೋ ವರ್ಣ ತುಂಬ ಪ್ರಿಯವಾದದ್ದು ರಕ್ತ ಮಲ್ಯಾನುಲೇಪನ ಅಥ್ರು ಸಾಲ ಸಂದರ್ಭದಲ್ಲಿ ಶ್ರೀಮದ್ ಆಚಾರ್ಯರು ಅವನು ಲೇಪನ ಮಾಡಿಕೊಂಡಿರುವಂಥ ಗಂಧವು ಕೂಡ ಕೆಂಪಾದ ಶ್ರೀಗಂಧ ಇಂತಹ ಗಣೇಶ ಅವನ ವಾಹನ ಅನ್ನೋದು ಇಲಿ ಇಲಿ ರೂಪದಲ್ಲಿ ಬಂದಿರತಕ್ಕಂಥ ದೈತ್ಯನನ್ನೇ ಪರಾಭವಗೊಳಿಸಿ ಗಣೇಶ ತನ್ನ ವಾಹನವನ್ನಾಗಿ ಮಾಡಿಕೊಂಡ ಅಂತ ಪ್ರಸಿದ್ಧಿ ಬೇಡಿದ ಇಷ್ಟಾರ್ಥಗಳನ್ನು ಗಣೇಶ ಶೀಘ್ರದಿಂದ ಈಡೇರಿಸ್ತಾನೆ ಅಂತ ಶೀಘ್ರ ವರಪ್ರದಾಯಕ ಅಂತವನ ಮತ್ತೊಂದು ಹಿರಿಮೆ ಅದಕ್ಕೆ ಕ್ಷಿಪ್ರಪ್ರಸಾದಾಯನ ಮಹಾ ಕ್ಷಿಪ್ರಪ್ರಸಾದ ಮಂತ್ರ ಅಂತಲೂ ಹೆಸರು ಆದ್ದರಿಂದ ಕ್ಷಿಪ್ರ ಪ್ರಸಾದವನ್ನ ಕೊಡುವಂತ ಗಣೇಶ ಪೂರೈಸು ಭಕ್ತರು ಬೇಡಿದಿಷ್ಟಾರ್ಥಗಳ ಪ್ರತಿದಿನದಿ ಅಂತ ಸ್ತೋತ್ರವನ್ನು ಮಾಡ್ತಾರೆ ಗಣೇಶನ ಸ್ಥಾನ ಅವನು ಭೂತ ಆಕಾಶಕ್ಕೆ ಅಭಿಮಾನಿಯಾಗಿದ್ದರಿಂದ ಬ್ರಹ್ಮಾಂಡದ ಹೊರಗೆ ಆಕಾಶ ಆವರಣ ಪರ್ಯಂತ ಮೂಲ ರೂಪದಿಂದ ಪೃಥ್ವಿ ಅಪ್ ತೇಜ ವಾಯು ಆವರಣಗಳಿಂದಲೂ ಆಚೆ ಅವುಗಳಿಗಿಂತ ಹತ್ತು ಪಾಲು ಅಧಿಕ ಪ್ರದೇಶದಲ್ಲಿ ವ್ಯಾಪ್ತನಾಗಿದ್ದಾನೆ ಅಷ್ಟು ಪ್ರದೇಶದಲ್ಲಿ ವ್ಯಾಪ್ತನಾಗಿರ್ತಕ್ಕಂಥ ಭಗವಂತನ ರೂಪವನ್ನು ಉಪಾಸನೆ ಮಾಡಿ ಸಾಕ್ಷಾತ್ಕಾರವನ್ನು ಪಡ್ಕೋತಾನೆ ಬ್ರಹ್ಮಾಂಡದೊಳಗೆಲ್ಲ ಪಂಚೀಕೃತ ಭೂತಾಕಾಶದಲ್ಲಿ ಅಂಶ ರೂಪದಿಂದ ವ್ಯಾಪ್ತನಾಗಿದ್ದಾನೆ ಅಣು ರೇಣು ತೃಣ ಕಾಷ್ಟಗಳಲ್ಲಿ ತುಂಬಿದಾನೆ ಭಗವಂತನ ವಿರಾಟ್ ರೂಪದಲ್ಲಿ ನಾಭ್ಯ ಅಸೀದ್ ಅಂತರಿಕ್ಷ ಪುರುಷ ಸೂಕ್ತ ತಿಳಿಸುವಂತೆ ಭಗವಂತನ ನಾಭಿಯಲ್ಲಿ ಅಂತರಿಕ್ಷಕ್ಕೆ ಅಭಿಮಾನಿಯಾಗಿ ಅಂತರಿಕ್ಷದ ಜೊತೆಗೇ ಜನಿಸಿ ಆ ನಾಭಿಯನ್ನೇ ತನಗೆ ಜನ್ಮ ಕೊಟ್ಟ ತಂದೆ ಅಂತ ಪ್ರೀತಿಯಿಂದ ಉಪಾಸನೆಯನ್ನು ಮಾಡ್ತಾನೆ ಗಣೇಶ ಭೂತಾಕಾಶದ ತನ್ಮಾತ್ರ ಅಥವಾ ಗುಣವಾಗಿರ್ತಕ್ಕಂಥ ಧ್ವನಿಯನ್ನು ಅಥವಾ ಶಬ್ದವನ್ನು ಅರ್ಪಣೆ ಮಾಡ್ತಾ ಕೊನೆಯಲ್ಲಿ ನಾಭಿರೂಪಿ ಹರಿಯಲ್ಲೇ ಸಯುಜ್ಯ ಮೋಕ್ಷವನ್ನು ಪಡಿತಾನೆ ಹೀಗೆ ಶ್ರೀಶನ ಅತಿ ನಿರ್ಮಲವಾಗಿರ್ತಕ್ಕಂಥ ನಾಭಿ ಪ್ರದೇಶದಲ್ಲಿ ಅವಸ್ಥಿತನಾಗಿದ್ದಾನೆ ಗಣೇಶ ಅದೇ ರೀತಿಯಾಗಿ ಉಪಲಕ್ಷಣ ಅಶ್ವಮೇಧದಲ್ಲಿ ಭಗವಂತನಿಗೆ ಅರ್ಪಣೆ ಆಗುವಂತಹ ಅಶ್ವಶರೀರದಲ್ಲಿ ಭಗವಂತ ಅಶ್ವರೂಪದಿಂದ ಇದ್ದು ಆ ಅಶ್ವರೂಪದ ಮಾಂಸದಲ್ಲಿ ಗಣೇಶನಿಗೆ ಆಶ್ರಯವನ್ನು ಕೊಟ್ಟಿದ್ದಾನೆ ಉದರದಲ್ಲಿ ಗಣೇಶನ ಪುತ್ರರಿಗೆ ಆಶ್ರಯವನ್ನು ಕೊಟ್ಟಿದ್ದಾನೆ ಅಂತ ಬೃಹದಾರಣ್ಯಕ ಭಾಷ್ಯದಲ್ಲಿ ಆಚಾರ್ಯರು ತಿಳಿಸ್ತಾರೆ ನಭೋ ವಿಘ್ನೇಶೋ ವಿಷ್ಣು ಮಾಂಸಾಶ್ರಿತ ಸದಾ ಅಂತರಿಕ್ಷಾಭಿಮಾನೀತು ತತ್ಸೋನು ರುದರೇ ಭಗವಂತನ ಅತಿ ನಿರ್ಮಲ ಪ್ರದೇಶ ಅಂದರೆ ನಮ್ಮ ಶರೀರದ ನಾಭಿ ಪ್ರದೇಶವೂ ಹೋದು. ನಮ್ಮ ಶರೀರವನ್ನು ನಮ್ಮದು ಅಂತ ನಾವು ಹೇಳ್ಕೊತೀವಷ್ಟೇ ಅದು ಭಗವಂತನ ವಾಸಸ್ಥಾನ ಅವನ ಕಾಲಬುಡದಲ್ಲಿ ಪ್ರಾಣದೇವರು ಅವನ ಕಾಲಬುಡದಲ್ಲಿ ಜೀವ ಈ ರೀತಿಯಾಗಿ ಇರ್ತಾರೆ ಉದತ್ತ ಅನುದತ್ತ ಸಂಧಿಯಲ್ಲಿ ಜೀವ ಹೇಗಿರ್ತಾನೆ ಅನ್ನೋದು ತಿಳಿಸ್ತಾರೆ ಮಧ್ಯನಾಡಿಯ ಮಧ್ಯದಲ್ಲಿ ಹೃತ್ಪದ್ಮ ಮೂಲದಿ ಮೂಲಪತಿ ಪದಪದ್ಮ ಮೂಲದಲ್ಲಿ ಪವನನ ಪಾದ ಹೊಂದಿಕೊಂಡಿಹ ಜೀವ ಅಲ್ಲಿ ಲಿಂಗ ಅನಿರುದ್ಧ ದೇಹ ವಿಶಿಷ್ಟನಾಗಿ ಕಪರ್ದಿ ಮೊದಲಾದಮರರೆಲ್ಲರೂ ಕಾದುಕೊಂಡಿಹರು ಹೀಗೆ ಈ ಶರೀರ ಅನ್ನೋದು ಭಗವಂತನ ವಾಸಸ್ಥಾನ ಅವನ ಕಾಲಬುಡದಲ್ಲಿ ಪ್ರಾಣದೇವರು ಆ ಪ್ರಾಣದೇವರ ಪಾದ ಜೀವ ಇರ್ತಾನೆ ಪರಮಾತ್ಮನ ನಾಭಿ ನಮ್ಮ ಶರೀರ ನಾಭಿಯಲ್ಲೇ ಇರೋದರಿಂದ ಅದರಲ್ಲೂ ನಾಭಿ ಪುತ್ರ ನಿರ್ತಾನೆ ನಾಭಿ ಚಕ್ರದ ಆರು ದೊಳ ಕಮಲಕ್ಕೆ ಅವನೇ ಅಧಿಪತಿ ಮೂಲಧಾರೆ ಲಿಂಗ ಹೃದಿಚ ಕಂಟಕೆ ಕ್ರಮ ಚಕ್ರಾಣಿ ಕ್ರಮಚಕ್ರಾಣಿ ಚಿಂತೆಯೇತ್ ಗಣೇಶಂಚ ವಿಧಿಂ ವಿಷ್ಣುಂ ಶಿವಂ ಜೀವಂ ಗುರುಂ ತತಃ ಇತ್ಯಾದಿ ಎಲ್ಲ ಹೇಳಿ ಸುಷುಮ್ನನಾಡಿಯಲ್ಲಿರುವಂತಹ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪೂರ ಅನಾಹತ ವಿಶುದ್ಧ ಆಜ್ಞ ಸಹಸ್ರಾರ ಈ ರೀತಿಯಾಗಿರುವಂಥ ಕಮಲಗಳಲ್ಲಿ ಕ್ರಮವಾಗಿ ಗಣಪತಿ ಬ್ರಹ್ಮ ವಿಷ್ಣು ರುದ್ರ ಜೀವ ಗುರು ಪ್ರಬ್ರಹ್ಮರೂಪಗಳನ್ನು ಚಿಂತನೆ ಮಾಡಬೇಕು ಅಂತ ಗರುಡ ಪುರಾಣವು ಕೂಡ ತಿಳಿಸ್ತಾ ಇದೆ ಇಲ್ಲಿ ಗಣೇಶ ಅಂದ್ರೆ ಗಣಪತಿ ಅಂತರ್ಯಾಮಿಯಾಗಿರುವಂತಹ ವಿಶ್ವಂಬರ ರೂಪಿ ಪರಮಾತ್ಮ ಅವನಿಗೆ ನಮ್ಮ ಶ್ವಾಸ ಜಪವನ್ನು ನಾವು ಅರ್ಪಣೆ ಮಾಡಬೇಕು ಇಂತಹ ಗಣಪತಿಯ ವಾಹನ ಯಾವುದು ಅಂದರೆ ಮೂಷಿಕಾಸುರ ವಾಹನ ಗಣೇಶ ಪುರಾಣದಲ್ಲಿ ಕಥೆ ತಿಳಿಸ್ತಾರೆ ಸ್ವರ್ಗದಲ್ಲಿ ದೇವೇಂದ್ರನ ಸುಧರ್ಮ ಸಭೆಯಲ್ಲಿ ಕ್ರೌಂಚ ಅನ್ನು ಶ್ರೇಷ್ಠ ಗಂಧರ್ವ ಯಾವುದೋ ಅವಸವರ್ ಅವಸರ ಅವಸರದ ಕೆಲಸಕ್ಕಾಗಿ ಹೊರಟು ಶೀಘ್ರವಾಗಿ ಹೋಗೋ ಸಂದರ್ಭದಲ್ಲಿ ಅವನ ಕಾಲು ಸಭೆಯಲ್ಲಿ ಕುಳಿತಿರುವಂತಹ ವಾಮದೇವ ಮುನಿಗಳಿಗೆ ತಾಕ್ತಂತೆ ಆಗ ಅವರು ನೀನು ಇಲಿಯಾಗುವಂತ ಶಾಪವನ್ನ ಕೊಟ್ಟರು ಕ್ರೌಂಚ ಗಂಧರ್ವ ಪಶ್ಚಾತ್ತಾಪದಿಂದ ಋಷಿಗಳಲ್ಲಿ ಕ್ಷಮೆಯನ್ನು ಕೇಳಿದಾಗ ನೀನು ಗಣಪತಿಗೆ ವಾಹನವಾಗು ಆಗ ನಿನ್ನ ದುಃಖ ದೂರ ಆಗತ್ತೆ ಅಂತ ವಿಶಾಪವನ್ನು ಕೊಡ್ತಾರೆ ತಕ್ಷಣ ಕ್ರೌಂಚ ಮೂಷಿಕನಾಗಿ ಇಲಿಯ ರೂಪದಿಂದ ಮಹರ್ಷಿ ಪರಾಶರರ ಆಶ್ರಮದಲ್ಲಿ ಬಂದು ಬೀಳ್ತಾನೆ ಇಲಿಯ ದೇಹ ಪರ್ವತದಂತೆ ದೊಡ್ಡದಾಗಿದ್ದು ಭಯಾನಕವಾಗಿತ್ತು ಅದರ ಕೂದಲು ಉಗುರು ಮೂತಿ ಎಲ್ಲವೂ ತೀಕ್ಷ್ಣವಾಗಿತ್ತು ಧ್ವನಿ ಕರ್ಕಶವಾಗಿತ್ತು ಆಶ್ರಮದಲ್ಲಿ ಮಾಡಿರ್ತಕ್ಕಂಥ ಅಡುಗೆಗಳನ್ನೆಲ್ಲ ತಿಂದು ವಿದ್ಯಾರ್ಥಿಗಳ ಬಟ್ಟೆಗಳನ್ನೆಲ್ಲ ಹರಿದು ಬಾಲದ ಪ್ರಹಾರದಿಂದ ಆಶ್ರಮದ ಮರ ಗಿಡಗಳನ್ನೆಲ್ಲ ಮುರಿದು ಹಾಕಲಿಕ್ಕೆ ಪ್ರಾರಂಭ ಮಾಡಿತು ಆಗ ಮುನಿಯ ಕುಮಾರನಾಗಿ ಆಗಲೇ ಅವತಾರ ಮಾಡಿರುವಂತಹ ಇವನು ಗಣಪತಿ ಇಲಿಯ ಮೇಲೆ ಪ್ರಖರವಾಗಿರ್ತಕ್ಕಂಥ ಪಾಶವನ್ನು ಬೀಸ್ದ ಆ ಪಾಶ ಇಲಿಯನ್ನು ಬೆನ್ನಟ್ಟಿ ಪಾತಾಳದವರೆಗೂ ಹೋಗಿ ಅದನ್ನು ಹಿಡಿದಳ್ಕೊಂಡು ಬಂತು ಕೊರಳಿಗೆ ಪಾಶದ ಉರುಳು ಬಿಗಿ ಹೋಗಿದ್ರಿಂದ ಅದು ಮೂರ್ಛೆ ಹೋಯಿತು ಅದೇ ರೀತಿಯಾಗಿ ನಿಶ್ಚೇಷ್ಟವಾಗಿ ಬಿತ್ತು ಆಮೇಲೆ ಗಣಪತಿಯ ಪಾದಗಳಲ್ಲಿ ಬಿದ್ದು ಕ್ಷಮೆಯನ್ನು ಕೇಳಿತು ಎಚ್ಚರಾದಮೇಲೆ ನಾನು ಪ್ರಸನ್ನನಾಗಿದ್ದೀನಿ ಬೇಕಾದ ವರವನ್ನು ಬೇಡು ಅಂತ ಗಣಪತಿ ಹೇಳಿದಾಗ ಮೂಷಿಕಾಸುರ ಅಹಂಕಾರದಿಂದ ನೀನೇ ವರವನ್ನು ಬೇಡು ಅಂತ ಹೇಳ್ತು ಆಗ ಗಣೇಶ ಅಂತ ಆಗಲಿ ನೀನು ನನ್ನ ವಾಹನನಾಗೂ ಕ್ಷಣದಲ್ಲಿ ಮೂಷಿಕ ಗಣೇಶನನ್ನು ಹೊತ್ತು ಹೊರಡಿತು ಆದರೆ ಅವನ ಭಾರವನ್ನ ತಡ್ಕೊಳ್ಳಾರದೆ ಆ ಇಲಿ ಕುಸಿದು ಬಿತ್ತು ಪ್ರಭು ನಿನ್ನ ವಿಶ್ವಂಬರ ದೇಹವನ್ನು ನಾನು ಹೊರಲಿಕ್ಕಾಗೋದಿಲ್ಲ ಹಗುರ ಆಗು ಹೀಗೆ ಹೇಳಿತು ಇಲಿ ಗಣೇಶಲಿ ಈಲೆಯಿಂದ ಹೂವಿನಷ್ಟು ಹಗುರಾಗಿ ಆ ಇಲಿಯನ್ನು ಏರಿದ ಹೀಗೆ ಗಣಪತಿಯ ಅಷ್ಟಕದಲ್ಲಿ ಹೇಳಿದಂತೆ ದೇವಾಸುರ ಮಹಾಯುದ್ಧದಲ್ಲಿ ಗಣೇಶನಿಗೆ ವಾಹನ ಆಗಬಲ್ಲ ಇಲಿ ಹಾವಿಗೆ ಹೆದರಿ ಉರುಳಿ ಗಣೇಶನನ್ನು ಬಿಡಿಸೋ ಸಾಧ್ಯವ ಸರ್ವಥಾ ಆ ರೀತಿಯಲ್ಲ ಪುರಂದರದಾಸು ತಮ್ಮ ಕೃತಿಯಲ್ಲಿ ಹೇಳ್ತಾರೆ ಮೂಷಕಾಸನ ಶೇಷಭೂಷಣ ಅಶೇಷ ವಿಘ್ನ ವಿನಾಯಕ ಅಂತ ಆಕಾಶಕ್ಕೆ ಅಭಿಮಾನಿ ಆಕಾಶದಲ್ಲಿ ಸದಾ ಸಂಚಾರ ಮಾಡೋ ಗಣಪತಿಗೆ ಭೂಮಿಯಲ್ಲಿ ಒಂದು ಇಲಿ ವಾಹನ ಆಗಬೇಕಾ ಅದೊಂದು ಅವನಿಗೆ ಭೂಷಣ ಅಲಂಕಾರ ಸಾಧನ ಅಂತ ಅರ್ಥ ಮಾಡ್ಕೋಬೇಕು ಇಂತಹ ಗಣಪತಿ ಪ್ರಾಣಾವೇಶಯುತ ಗಣಪತಿಗೆ ಎಲ್ಲ ದೇವತೆಗಳು ಕೂಡ ವರ ಕೊಟ್ಟರು ಹೊಂದಿಸುವುದಾದಿಯಲ್ಲಿ ಗಣನಾಥನ ಸಂದೇಹ ಸಲ್ಲ ಶ್ರೀಹರಿ ಆಗ್ನೇ ಇದಂಟು ಅಂತ ಪುರಂದರದಾಸರು ಹೇಳಿದಂಗೆ ಹರಿಹರರು ನಿನ್ನ ಚರಣ ಪೂಜೆಯ ಮಾಡಿ ದುರುಳ ಕಂಠಕರನ್ನು ತರಿದು ಬಿಸಿಡಿದಾರಯ್ಯ ಅಂತ ವಾದರಾಜರು ಹಾಡು ಹೇಳ್ತಾರೆ ವಿಜಯ ಬಿಟ್ಟಲ್ಲ ವಿಜಯದಾಸರು ಹೇಳ್ತಾರೆ ಪೊಡವಿಯೊಳಗೆ ನಿನ್ನ ಬಿಡುವರಾರೋರನ್ನು ಕಡು ಹರ್ಷಧಿ ಕಾಯೋ ವಿಜಯ ವಿಠಲ ದಾಸ ಗಜವದನಾ ಪಾಲಿಸೋ ಅಂತ ಆದ್ದರಿಂದ ಗಣಪತಿಯಲ್ಲಿ ಹರಿವಾಯುಗಳ ವಿಶೇಷ ಆವೇಶ ಅನ್ನೋದಿದೆ ಅಂತ ತಿಳಿಸ್ತಾರೆ ತೈತೇರಿಯ ಉಪನಿಷತ್ತಿನಲ್ಲಿ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷ ಬ್ರಹ್ಮಾಸಿ ಅಂದರೆ ವಾಯುದೇವ ನಿನಗೆ ನಮಸ್ಕಾರ ನೀನು ಸಾಕ್ಷಾತ್ ಪರಬ್ರಹ್ಮ ಅಂದರೆ ಪರಬ್ರಹ್ಮನ ಪ್ರತೀಕ ವಿಶೇಷ ಆವೇಶವುಳ್ಳವನು ಅಂತ ಅಲ್ಲಿ ನಮಸ್ಕಾರ ಮಾಡ್ತಾರೋ ಅದೇ ರೀತಿಯಾಗಿ ಗಣಪತಿಯನ್ನು ಗಣೇಶ ಅಥರ್ವ ಉಪನಿಷತ್ತಿನಲ್ಲಿ ತ್ವಂ ಪ್ರತ್ಯಕ್ಷ ಬ್ರಹ್ಮಾಸಿ ಅಂತ ಹೋಗಲಿದೆ ಬ್ರಹ್ಮಾಸಿ ಅಂದರೆ ಬ್ರಹ್ಮ ಅಂದರೆ ಪರಬ್ರಹ್ಮ ನಾರಾಯಣ ಅಪರ ಬ್ರಹ್ಮ ಮುಖ್ಯ ಪ್ರಾಣ ಇಬ್ಬರನ್ನು ಇಟ್ಕೋಬೇಕು ಅಂತ ದಾಸರು ತಿಳಿಸ್ತಾರೆ ಪ್ರಾಣಾವೇಶಯುತ ಪ್ರಖ್ಯಾತ ಪ್ರಭು ಹೀಗೆ ರುದ್ರಪುತ್ರನಾಗಿದ್ದು ವೈಷ್ಣವ ದೀಕ್ಷಾದಿಗಳನ್ನು ನಿರ್ವಿಘ್ನವಾಗಿ ನಡೆಸಿಕೊಡುತ್ತಾನೆ ಅಂತ ಗಣೇಶ ಅವಶ್ಯ ಹರಿವಾಯುಗಳ ಪರಮ ಭಕ್ತನಾಗಿದ್ದಾನೆ ಅವರ ವಿಶೇಷ ಆವೇಶ ಪಾತ್ರನಾಗಿ ಇದಾನೆ ಗಣಪತಿ ಅಂತ ಅರ್ಥ ಪ್ರಖ್ಯಾತ ವಿಜಯದಾಸರು ಹೇಳಿದಂಗೆ ಕೊಡವಿಯೊಳಗೆ ನಿನ್ನ ಬಿಡುವರಾರೋರನ್ನ ಅಂತ ಗಣಪತಿ ಎಲ್ರಿಗೂ ಬೇಕೋ ಶೈವರಿಗೂ ಅವನು ಪ್ರಿಯ ಶಕ್ತಪಂಥದವರಿಗೂ ಪ್ರಿಯ ವೈಷ್ಣವರಿಗೂ ಪ್ರಿಯ ಬ್ರಾಹ್ಮಣರಿಗೂ ಪ್ರಿಯ ಶೂದ್ರಾಣ ಗಣನಾಯಕ ಅನ್ನೋವಂಗೆ ಶೂದ್ರರಿಗೂ ಪ್ರಿಯ ಅಷ್ಟೇ ಅಲ್ಲ ಮಹಾಭಾರತ ಲೀಪಿಕಾರಾದ್ರಿಂದ ಎಲ್ಲ ಜಿಜ್ಞಾಸೆಗಳಿಗೂ ಅತ್ಯಂತ ಪ್ರಿಯನಾದವನು ಗಣಪತಿ ಇಂತಹ ಗಣಪತಿಯನ್ನು ಪ್ರಭು ಪ್ರಖ್ಯಾತನೇನೋ ಪೂರೈಸು ಭಕ್ತರು ಬೇಡಿದಿಷ್ಟಾರ್ಥಗಳ ಪ್ರತಿದಿನದಿಯಂತ ಪ್ರಾರ್ಥನೆಯನ್ನು ಮಾಡ್ತಾರೆ